ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಭೂಮಿಯು ತನ್ನ ಸಂಪೂರ್ಣ ಉಗ್ರತೆಯೊಂದಿಗೆ ಕುಲುಕಲ್ಪಡುವಾಗ ಭೂಮಿಯು ತನ್ನೊಳಗಿನ ಸಕಲ ಹೊರೆಗಳನ್ನು ಹೊರಹಾಕಿ ಬಿಡುವಾಗ ಮತ್ತು ಮನುಷ್ಯನು ಇದಕ್ಕೇನಾಗುತ್ತಿದೆ ಎನ್ನುವಾಗ ಅಂದು ಅದು ತನ್ನ ಮೇಲೆ ಗತಿಸಿದ ಸ್ಥಿತಿಗತಿಗಳನ್ನು ವಿವರಿಸುವುದು ಏಕೆಂದರೆ